ತಮಾಷೆಯ ತಂಡ ಬಾಲಸರಸ್ವತಿಯವರು ಸಾವಿರದ ಒಂಬೈನೂರ ಎಂಟು ಒಂಬತ್ತರ ಸುಮಾರಿನಲ್ಲಿ ಆರ್ಕಾಶ್ ಶ್ರೀನಿವಾಸ ಚಾರ್ಲೋ ರಸ್ತೆಯಲ್ಲಿ ನವರತ್ನ ಅಂಡ್ ಅವರ ಮುದ್ರಣ ಶಾಲೆ ಇತ್ತು ನನಗೂ ನವರತ್ನದವರಿಗೂ ಸ್ನೇಹವಿದ್ದ ಕಾರಣ ಕಾರಣದಿಂದ ನಾನು ಪ್ರತಿ ಅಲ್ಲಿ ಕೊಂಚ ಹೊತ್ತು ಇರುವುದು ವಾಡಿಕೆಯಾಗಿತ್ತು ಆಗ ಅಲ್ಲಿಗೆ ಬರುತ್ತಿದ್ದವರಲ್ಲಿ ಒಬ್ಬರು ವಿದ್ವಾನ್ ವೆಂಕಟಾಚಾರ್ಯರು ಇವರು ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದ ಶ್ರೀಮಾನ್ ತಿರುಮಲೆ ತಾತಾಚಾರ್ಯ ಶರ್ಮರವರ ಚಿಕ್ಕ ಪಂದಿರು ವೆಂಕಟಾಚಾರ್ಯರು ವೆಂಕಟಾಚಾರ್ಯರು ಆ ಕಾಲದಲ್ಲಿ ಉಪಾಧ್ಯಾಯರಾಗಿದ್ದದ್ದು ಮಾತ್ರವಲ್ಲದೆ ಕನ್ನಡದಲ್ಲಿ ಒಂದೆರಡು ನಾಟಕಗಳನ್ನು ಬರೆದಿದ್ದರು ಆ ನಾಟಕಗಳನ್ನು ಅಚ್ಚು ಮಾಡಿಸ ಅಚ್ಚು ಮಾಡಿಸುವುದಕ್ಕಾಗಿ ಅವರು ನವರತ್ನ ಪ್ರೆಸ್ಗೆ ಬರುತ್ತಿದ್ದರು ಆಗ ಅವರಿಗೂ ನನಗೂ ಪರಿಚಯವಾಯಿತು ವೆಂಕಟಾಚಾರ್ಯರು ಬರೆದಿದ್ದ ನಾಟಕಗಳ ಹೆಸರು ನನಗೆ ಮರೆತು ಹೋಗಿದೆ ಒಂದು ಬಹುಶಃ ಚಂದ್ರಕಲಾ ಎಂಬುದು ಅದು ಕೃಷ್ಣ ಗೋಪಿ ಪ್ರಕರಣ ಅದರ ಪ್ರಸ್ತಾವನೆಯಲ್ಲಿ ಶಾಂತಾನಂದ ಮೌನಿ ಎಂಬ ಕಾಂತಾಮಣಿಯಿಂದ ವಿರಚಿತವಾದ ಆ ಎಂದು ಇನ್ನೊಂದು ನಾಟಕದ ಸ್ಮರಣೆ ಇದ್ದದ್ದು ನನಗೆ ಜ್ಞಾಪಕವಿದೆ ಆ ಮೌನಿ ಯಾರು ಎಂದು ನಾನು ಕೇಳಿದಾಗ ಮದ್ರಾಸಿನಲ್ಲಿದ್ದಾಳೆ ಎಂದು ಅವರು ಹೇಳಿದ್ದು ನನಗೆ ಜ್ಞಾಪಕವಿದೆ ವೆಂಕಟಾಚಾರ್ಯರು ನನಗಿಂತ ತುಂಬಾ ಹಿರಿಯರು ಅವರು ಸಂಗೀತ ಸಾಹಿತ್ಯಗಳಲ್ಲಿ ಹೆಚ್ಚು ಪರಿಶ್ರಮ ಮಾಡಿದ್ದವರು ಅವರ ತಂದೆಗಳು ಆ ತಿರುಮಲೆ ರಾಜಗೋಪಾಲ್ ಅಯ್ಯಂಗಾರ್ಯರು ಚಿಕ್ಕಬಳ್ಳಾಪುರದ ಸಮೀಪದ ಕಂದವಾರ ಗ್ರಾಮದಲ್ಲಿದ್ದವರು ಅವರು ಮಹಾ ಪ್ರಸಿದ್ಧರಾದ ವಿದ್ವಾಂಸರು ಅವರು ಬರೆದಿರುವ ಸಂಸ್ಕೃತ ಕವಿಯ ಒಂದನ್ನು ನಾನು ನೋಡಿದ್ದೇನೆ ಶ್ರೀ ವೈಷ್ಣವ ಸಿದ್ಧಾಂತವನ್ನು ವಿವರಿಸಿ ಸಂಸ್ಕೃತದಲ್ಲಿ ಒಂದು ಪ್ರಬಂಧವನ್ನು ಬರೆದಿದ್ದರು ಅವರಿಗೆ ಆಶ್ರಯ ದಾತ ಗುರುಮೂರ್ತಿ ನಾಯ್ಕ ಎಂಬ ಪಾಳೆಯಗಾರ ಅವರು ಬರದ ಚಿತ್ರ ಪ್ರಬಂಧ ಕವಿತ್ವವನ್ನು ನಾನು ನೋಡಿದ್ದೇನೆ ಒಂದು ವ್ಯಾಖ್ಯಾನ ಒಂದು ದಿನ ಮಧ್ಯಾಹ್ನ ನಾನು ವೆಂಕಟಾಚಾರ್ಯರ ಮನೆಗೆ ಹೋದೆ ಆಗ ಅವರು ಮಾಮೂಲ್ಪೇಟೆಯಲ್ಲಿದ್ದಾರೆಂದು ಜ್ಞಾಪಕ ಕರ್ನಾಟಕ ಪತ್ರಿಕೆ ನಡೆಯುತ್ತಿತ್ತು ಅದರ ಅಚ್ಚಿನ ಸ್ಥಳ ಸಿದ್ದಿಕಟ್ಟೆಯ ಗುಂಡೋಪಂತರ ಮನೆಯಲ್ಲಿದ್ದ ಐರಿಶ್ ಪ್ರೆಸ್ ಎಂದು ಹೇಳಿದೆ ಮಧ್ಯಾಹ್ನ ಕಂಪಾಸಿಟರುಗಳು ಹನ್ನೆರಡು ಗಂಟೆಗೆ ಊಟಕ್ಕೆ ಹೋದಾಗ ಅವರು ಮತ್ತೆ ಬರುವವರೆಗೂ ನನಗೆ ಒಂದೊಂದು ದಿನ ಬಿಡುವಿರುತ್ತಿತ್ತು ಅಲ್ಲಿಗೆ ವೆಂಕಟಾಚಾರ್ಯರ ಮನೆ ದೂರವಲ್ಲ ಹಾಗಿದ್ದರಿಂದ ನಾನು ಆಗಾಗ ಅವರಲ್ಲಿಗೆ ಹೋಗುವ ವಾಗಡಿಕೆಯಾಗಿತ್ತು ಆ ದಿನ ನಾನು ಆಚಾರ್ಯರು ಊಟದ ಕೋಣೆಯಲ್ಲಿದ್ದರು ನಾನು ನಡುಮನೆಯಲ್ಲಿ ನಿಂತು ಕೂಗಿದೆ ಅವರು ಒಳಗಡೆಯಿಂದಲೇ ಉತ್ತರ ಕೊಟ್ಟು ನನ್ನನ್ನು ಕೂಡ ಕೂಡ ಹೇಳಿದರು ಮಾತು ಪ್ರಾರಂಭವಾಯಿತು ತೆಲುಗಿನಲ್ಲಿ ಊಟದ ಪರಿಟವ ಪರಿಟವಣೆ ಬಲು ಪಸಂದು ನೀವು ಬನ್ನಿ ಹಾಗೆಯೇ ಏನು ಅಂತ ಪಸಂದು ಸೊಗಸಾದ ಅನ್ನ ಸೊಗಸಾದ ಸಾರು ಅಷ್ಟೇನೆ ಬರೀ ಅನ್ನ ಸಾರಿಗೆ ಎಷ್ಟೊಂದು ಕೊಂಡಾಟವೇ ಸಾರು ಅಂದರೆ ಏನು ಅಂತ ತಿಳ್ಕೊಂಡಿರಿ ಒಳ್ಳೆ ಭರ್ಜರಿ ಸಾರು ಅದೇನೋ ಅಷ್ಟು ರುಚಿ ಹೇಗಿದೆ ಅಂತೀರಿ ಒಳ್ಳೆ ಬ್ರಾಂದಿ ಇದ್ದ ಹಾಗೆ ಜುರ್ರೋ ಆಗಿದೆ ಇದು ಫಕತ್ ಬ್ರಾಂದಿ ಭ್ರಾಂದಿ ಹೇಗಿರುತ್ತೆ ನೀವು ಅದರ ರುಚಿ ಬಲ್ಲೀರ ಅಮೃತ ಅಮೃತ ಅಂತ ಪೂರ್ವಿಕರು ಅಂತ ಅಮೃತ ಅಮೃತ ಪೂರ್ವಿಕರು ಅಂತಾರಲ್ಲ ಅವರು ಅಮೃತ ಕುಡಿದ ಕಂಡಿದ್ದರೆ ಅಮೃತ ಕಂಡಿದ್ದರೆ ಏಕೆ ಮೃತರಾದರು ಅಮೃತವೆಂಬುದು ಬಹು ರುಚಿ ಎಂದಷ್ಟೇ ಅಲ್ಲವೇ ಅವರ ಅಭಿಪ್ರಾಯ ಹಾಗೆಯೇ ನಾನು ಬ್ರಾಂದಿ ಎಂದದ್ದು ಅದೊಂದು ಪ್ರಶಸ್ತಿ ವಾಚಕ ಇದು ಒಂದು ಸಣ್ಣ ಸ್ಯಾಂಪಲ್ ಮಾದರಿ ಇಂಥ ಚರ್ಚೆಗಳು ವ್ಯಾಖ್ಯಾನಗಳು ದಿನ ದಿನವೂ ಆಗುತ್ತಿದ್ದವು ಮುದ್ದಯ್ಯನವರು ಆ ಸುಮಾರಿನಲ್ಲಿ ನಾನು ಕನಕಾಲಂಕ ಎಂಬ ಕನ್ನಡ ನಾಟಕವನ್ನು ಬರೆದಿದ್ದೆ ಅದು ಟೆನಿಸನ್ ಕವಿಯ ದಿಕ್ಕಪ್ ಎಂಬ ಸಣ್ಣ ನಾಟಕದ ಭಾವಾನುವಾದ ಅದನ್ನು ನಾಟ್ಯರಂಗದ ಮೇಲೆ ತೆರೆಸಬೇಕೆಂದು ವೆಂಕಟಾಚಾರ್ಯರು ಬಹು ಮೆಹನತ್ತು ಮಾಡಿದರು ಈ ಉದ್ದೇಶಕ್ಕಾಗಿ ಅವರು ನನ್ನನ್ನು ಹಿಂದಿಟ್ಟುಕೊಂಡು ನಟ ನಟಿಯರನ್ನು ಒದಗಿಸಿಕೊಳ್ಳಲು ಸಂದಿಗೊಂದಿಗಳಲ್ಲಿ ಸುತ್ತಾಡಿದರು ನಾಟಕದ ರಂಗಪ್ಪ ಎಂಬಾತನನ್ನು ಹುಡುಕಲು ಅಲೆದಾಡಿದೆವು ಹಾಗೆಯೇ ಫೋಟೋಗ್ರಾಫರ್ ಮತ್ತು ಚಿತ್ರಶಿಲ್ ಸಿ ಮುದ್ದಯ್ಯನವರಲ್ಲಿಗೆ ಕರೆದುಕೊಂಡು ಹೋದರು ಹೆಸರು ಶೃಂಗೇರಿ ಶಾರದಾಂಬೆಯ ಚಿತ್ರಪಟದಲ್ಲಿ ನಿಂತಿದೆ ಮೈಸೂರು ಹೈಕೋರ್ಟಿನ ಮುಖ್ಯ ಜಡ್ಜಿಯಾಗಿದ್ದ ಎ ರಾಮಚಂದ್ರ ಅಯ್ಯರ್ ಅವರು ತಮ್ಮ ನಿತ್ಯ ಪೂಜೆಗಾಗಿ ಶೃಂಗೇರಿ ಅಮ್ಮನವರ ಮೂಲ ವಿಗ್ರಹದ ವರ್ಣ ರಂಜಿತ ಪಟವೊಂದನ್ನು ತಯಾರು ಮಾಡಿಕೊಡಬೇಕೆಂದು ಮುದ್ದಯ್ಯನವರಿಗೆ ಅಪ್ಪಣೆ ಕೊಟ್ಟರು ಹಾಗೆ ಮುದ್ದಯ್ಯನವರು ತಯಾರಿಸಿದ ಶಾರದಾ ಚಿತ್ರಪಟವನ್ನು ಅವರು ನನಗೆ ತೋರಿಸಿ ಸಲಹೆ ಕೇಳಿದರು ಅದನ್ನು ಅಚ್ಚು ಮಾಡಿಸಿದರೆ ಲೋಕ ಲೋಕೋಪಕಾರವಾಗುವುದೆಂದು ನಾನು ಸೂಚಿಸಿದೆ ಅದರಂತೆ ರವಿವರ್ಮಾ ಪ್ರೆಸ್ಸಿನಲ್ಲಿ ಅಚ್ಚಾದರ್ಶಿ ಶಾರದಾ ಚಿತ್ರದ ಪ್ರತಿಗಳು ಅನೇಕ ವರ್ಷಗಳ ಕಾಲ ಪ್ರಚಾರದಲ್ಲಿದ್ದವು ನಾನು ಅದನ್ನು ನೂರಾರು ಮನೆಗಳಲ್ಲಿ ನೋಡಿದ್ದೇನೆ ಮುದ್ದಯ್ಯನವರು ಜಾತಿಯಿಂದ ಚಿತ್ರಕಾರರು ಸರಸಿಗಳು ಸಾಹಿತ್ಯ ಅಭಿಮಾನಿಗಳು ಅವರು ವೆಂಕಟಾಚಾರ್ಯರು ಸಹ ಆಲೋಚನೆ ಮಾಡಿ ನನ್ನ ಕನಕಾಲಂಕ ನಾಟಕಕ್ಕೆ ಒಂದು ಮುಖಚಿತ್ರವನ್ನು ಹಾಕಬೇಕೆಂದು ಸಂಕಲ್ಪಿಸಿ ಅದಕ್ಕಾಗಿ ಯಾವನೋ ನಾಟಕದ ಹುಡುಗನಿಗೆ ಸ್ತ್ರೀ ವೇಷ ಹಾಕಿ ಆ ವ್ಯಕ್ತಿಯ ಫೋಟೋಗ್ರಾಫರ್ನ್ನು ಮುದ್ದಯ್ಯನವರ ಸ್ಟುಡಿಯೋದಿಂದ ಕೊಟ್ಟದ್ದು ನನಗೆ ಚೆನ್ನಾಗಿ ನೆನಪಿದೆ ಅದು ಪರಿಶುದ್ಧವಾದ ಸ್ನೇಹದ ಉಪಕಾರ ಮುದ್ದಯ್ಯನವರ ಸ್ಟುಡಿಯೋ ಚಿಕ್ಕಪೇಟೆಯಲ್ಲಿ ಆಗ್ಗೆ ರೈಲ್ವೆ ಇಲಾಖೆಯ ಔಟ್ ಸ್ಟೇಷನ್ ಡಿಪ್ಪೊ ಇದ್ದ ಕಡೆ ಮೇಲೆ ಇತ್ತೆಂದು ನನ್ನ ಜ್ಞಾಪಕ ಮುದ್ದಯ್ಯನವರು ಸಾಧು ಸಜ್ಜನರು ಒಳ್ಳೆಯ ಫೋಟೋಗ್ರಾಫರ್ ಬಾಲ ಸರಸ್ವತಿಯವರು ಆರ್ಕಾ ಶ್ರೀನಿವಾಸ ರಸ್ತೆಯಲ್ಲಿ ನವರತ್ನ ಪ್ರೆಸ್ ಇತ್ತೆಂದು ಅಲ್ಲಿ ವೆಂಕಟಾಚಾರ್ಯರು ನಾನು ಸೇರುತ್ತಿದ್ದೆವೆಂದು ಮೇಲೆ ಹೇಳಿದ್ದೇನೆ ಆ ಪ್ರೆಸ್ಸಿಗೆ ಸಮೀಪದಲ್ಲಿ ಸೆಂಟ್ರಲ್ ಮಹಮಡರ್ನ್ ಅಸೋಸಿಯೇಷನ್ ಕಟ್ಟಡದ ದಕ್ಷಿಣ ಪಾರ್ಶ್ವದ ಒಂದು ಮನೆಯಲ್ಲಿ ವಿದ್ವಾನ್ ಬಾಲ ಬಾಲಸರಸ್ವತಿಯವರಿದ್ದರು ಇವರು ವೆಂಕಟಾಚಾರ್ಯರು ಗಾಢ ಸ್ನೇಹಿತರು ಆದ್ದರಿಂದ ವೆಂಕಟಾಚಾರ್ಯನ್ನು ಬಾಲ ಸರಸ್ವಿ ಕ ಸರಸ್ವತಿಗಳ ಮನೆಗೆ ಕರೆದುಕೊಂಡು ಹೋಗಿ ಅವರ ಪರಿಚಯ ಮಾಡಿಸಿಕೊಟ್ಟರು ಬಾಲ ಸರಸ್ವತಿಗಳು ಸ್ಕೂಲ್ ಮಾಸ್ಟರ್ ಆಗಿದ್ದರು ಆದರೆ ಅವರು ಬೋಧನೆ ಮಾಡುತ್ತಿದ್ದ ವಿಷಯ ಯಾವುದೋ ಒಂದು ಎಂದು ನಿಷ್ಕರ್ಷೆ ಮಾಡುವಂತಿರಲಿಲ್ಲ ಕೆಲವು ಕಡೆ ಸಂಸ್ಕೃತ ಪಾಠ ಹೇಳುತ್ತಿದ್ದರು ಇನ್ನು ಕೆಲವು ಸ್ಕೂಲುಗಳಲ್ಲಿ ಕೆಲವು ಕಾಲ ಕನ್ನಡ ಪಾಠ ಹೇಳುತ್ತಿದ್ದರು ಬೇರೆ ಕೆಲವು ಸ್ಕೂಲುಗಳಲ್ಲಿ ಸ್ವಲ್ಪ ದಿನ ಡ್ರಾಯಿಂಗ್ ಮಾಸ್ಟರ್ ಆಗಿದ್ದರು ಮತ್ತೆ ಕೆಲವು ಕಾಲ ಸಂಗೀತ ಉಪಾಧ್ಯಾಯರಾಗಿದ್ದರು ವ್ಯಕ್ತಿ ಸ್ವರೂಪ ಅವರ ವ್ಯಕ್ತಿ ಸ್ವರೂಪವನ್ನು ವರ್ಣಿಸುವುದು ಕಷ್ಟ ಅವರು ವಿವಾಹಿತರಾಗಿದ್ದರು ಇಬ್ಬರು ಮೂವರು ಮಕ್ಕಳಿದ್ದಾರೆಂದು ನನ್ನ ಜ್ಞಾಪಕ ಆದರೆ ನಾನು ನೋಡಿದಾಗ ಅವರ ಪತ್ನಿಯು ಮುಳಬಾಗಿಲಿನಲ್ಲಿ ಮಕ್ಕಳೊಡನೆ ಆಕೆಯ ತಂದೆಯ ಮನೆಯಲ್ಲಿದ್ದರೆಂದು ನೆನಪು ಬಾಲ ಸರಸ್ವತಿಗಳು ನನಗೆ ತಿಳಿದಷ್ಟು ಕಾಲವೂ ಒಬ್ಬಂಟಿಯಾಗಿದ್ದರು ಯಾವುದೋ ಹೋಟೆಲಿನಲ್ಲಿ ಊಟ ಯಾವುದೋ ಬಾಡಿಗೆಯ ಕೋಣೆಯಲ್ಲಿ ವಾಸ ಎಲ್ಲಿ ಮಾತು ಪ್ರಾರಂಭವಾಗಿ ಸರಸವಾಗಿದ್ದರೆ ಅಲ್ಲಿ ಸಾವಕಾಶವಾಗಿ ಮಾತು ವೇಳೆಯ ನಿಯಮವಿಲ್ಲ ಆಳು ಗಿಡ್ಡೆಂದೇ ಹೇಳಬೇಕು ದಪ್ಪವೂ ಅಲ್ಲ ಬಣ್ಣೆ ಬಣ್ಣ ಎಣ್ಣೆಗೆಂಪು ಸೊಗಸಾಗಿ ಬಾಚಿ ಪೋದಿ ಮಾಡಿದ ಗಡ್ಡ ತಲೆಯ ತುಂಬಾ ಕೂದಲು ಬೈತಲೇ ತೀಡಿ ಗಂಟು ಹಾಕಿದ್ದದ್ದು ಹಣೆಯಲ್ಲಿ ದಮ್ಮುಡಿಯಗಲದ ಕುಂಕುಮದ ಬಟ್ಟು ಅಡ್ಡಡ್ಡವಾಗಿ ತಲೆಯ ಮೇಲೆ ಒಂದೊಂದು ವೇಳೆ ಸೊಟ್ಟ ಸೊಟ್ಟೆ ಕೋರೆ ರುಮಾಲು ಔತರೆಯ ರೀತಿಯದು ಇಷ್ಟರ ಹೊರತು ಮಿಕ್ಕ ಎಲ್ಲ ಇತರರಂತೆ ಆಸಾಮಿಯಲ್ಲಿ ಆಡಂಬರ ಡೌಲು ಏನೂ ಇರಲಿಲ್ಲ ಆದರೆ ಮುಖದ ಮೇಲೆ ಮಾತಿನಲ್ಲಿ ಚಾಕಚಕ್ಯ ಕಲೆಯಬೇಕೆಂಬ ಕುತೂಹಲ ಕಾಣಬರುತ್ತಿತ್ತು ಕಣ್ಣುಗಳು ತೀಕ್ಷ್ಣ ಮುಖದಲ್ಲಿ ಒಂದೊಂದು ಕ್ಷಣಕ್ಕೊಂದೊಂದು ಬಂಗಿ ಬಲಗೈಯಲ್ಲಿ ನಸ್ಯದ ಚಿಟಿಕಿ ಹಿಡಿದಂತೆ ತರ್ಕ ಮುದ್ರಿಕೆ ಆದರೆ ಅವರು ನಸ್ಯ ಹಾಕುತ್ತಿರಲಿಲ್ಲ ಬಟ್ಟೆಗಳ ಆಡಂಬರವಿಲ್ಲ ಕೊಂಚ ಮಾಸಿನಲುಗಿದ ಬಟ್ಟೆಗಳು ಮಾತು ಮಾತ್ರ ಬಲು ಸೊಗಸು ಅದರಲ್ಲಿ ಚಮತ್ಕಾರ ಹಾಸ್ಯ ತುಂಬಿರುತ್ತಿತ್ತು ಸಂಸ್ಕೃತದಲ್ಲಿ ಅವರಿಗೆ ಸಮಾನವಾಗಿ ಸರಸರನೆ ಉಚಿತ ಪದಗಳಿಂದ ಮಾತನಾಡುತ್ತಿದ್ದವರನ್ನು ಇನ್ನು ಯಾರನ್ನೂ ನಾನು ಕಾಣೆ ಅದರಲ್ಲೂ ತರ್ಕಕ್ಕೆ ಕುರಿತರೆ ಅವರು ಸಂಸ್ಕೃತವಾಣಿ ನದಿ ಪ್ರವಾಹದ ಪ್ರವಾಹ ರೂಪದಲ್ಲಿ ಬರುತ್ತಿತ್ತು ಒಂದು ಸಾರಿ ವಿದ್ಯಾ ಇಲಾಖೆಯ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಸಿ ಕೃಷ್ಣರಾಯರೊಡನೆ ನಾನು ಮಾತನಾಡುತ್ತಿದ್ದಾಗ ಬಾಲ ಸರಸ್ವತಿಗಳ ಪ್ರಸ್ತಾವ ಬಂದಿತ್ತು ಕೃಷ್ಣರಾಯರು ಕಣ್ಣಗಲಿಸಿ ಹೇಳಿದರು ಒಳ್ಳೆಯ ಪ್ರಚಂಡನಪ್ಪ ಆದರೆ ಆತನ ಜೊತೆಯಲ್ಲಿ ಎಗುವುದು ಹೇಗೆ ಬಾಲ ಸರಸ್ವತಿಗಳು ಹುಟ್ಟಿನಿಂದ ಮಾಧ್ವ ಬ್ರಾಹ್ಮಣರು ಅವರ ತಂದೆಗಳು ಮೈಸೂರಿನಲ್ಲಿ ಪ್ರಸಿದ್ಧರಾಗಿದ್ದ ಸಂಸ್ಕೃತ ವ್ಯಾಕರಣ ವಿದ್ವಾಂಸರು ಅವರ ಹೆಸರು ಗೀತಾಚಾರ್ಯರೆಂದು ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅವರು ಎಂದೋ ಕ್ಲಾಸಿನಲ್ಲಿ ಪಾಠ ಮಾಡುತ್ತಿದ್ದಾಗ ಸ್ವಲ್ಪ ತೂಕಡಿಸುತ್ತಿದ್ದರಂತೆ ಬಾಲ ಸರಸ್ವತಿಗಳು ಅದರ ಮೇಲೆ ಒಂದು ಪದ್ಯ ಬರೆದರು ಅದರ ಒಂದು ಪಂಕ್ತಿ ಜ್ಞಾಪಕಕ್ಕೆ ಬರುತ್ತದೆ ನಿದ್ರಾಮುದ್ರಿತ ಲೋಚನೋ ವಿಜಯತೆ ನನ್ನ ವ್ಯಾಕರಣಾಧ್ಯಯನ ಬಾಲಸರಸ್ವತಿಗಳು ಸಂಸ್ಕೃತ ವ್ಯಾಕರಣದಲ್ಲಿ ಹೆಚ್ಚು ಪರಿಶ್ರಮ ಮಾಡಿದ್ದವರು ಅವರಿಗೆ ಕಾವ್ಯ ಪರಿಚಯ ವಿಸ್ತಾರವಾಗಿತ್ತು ಅವರು ಸ್ವತಂತ್ರವಾಗಿ ಪ್ರಾಸ್ತಾವಿಕವಾಗಿ ಪದ್ಯ ರಚನೆ ಮಾಡಿ ಹೇಳುತ್ತಿದ್ದದೂ ಉಂಟು ಅವರು ಉದಾಹರಿಸುತ್ತಿದ್ದ ಪದ್ಯಗಳಲ್ಲಿ ಅವರ ಸ್ವಂತದ್ದು ಯಾವುದು ಇತರರದ್ದು ಯಾವುದು ಎಂದು ತಿಳಿಯುವುದು ಕಷ್ಟ ನಾನು ಅವರಲ್ಲಿ ಸಂಸ್ಕೃತ ವ್ಯಾಕರಣ ಪಾಠ ಮಾಡಬೇಕೆಂದು ಇಷ್ಟಪಟ್ಟು ಅವರನ್ನು ಕೇಳಿಕೊಂಡೆ ಅವರು ಪರಮೋತ್ಸಾಹದಿಂದ ಓಹೋ ದಿನಾ ಪ್ರಕರಣ ಮಾಡಿಬಿಡೋಣ ಎಂದರು ಆದರೆ ಒಂದು ಪ್ರಕರಣವೂ ಸಹ ನಡೆಯಲಿಲ್ಲ ಪಾಠಕ್ಕೆ ಪ್ರಾರಂಭ ಮಾಡಿದ ನಾಲ್ಕೈದು ನಿಮಿಷಗಳಲ್ಲಿ ಯಾವುದೋ ವಿಷಯಾಂತರ ಪ್ರಸ್ತಾವ ಬರುವುದು ಮಾತು ಹತ್ತ ತಿರುಗುವುದು ಅಂದಿನ ಪಾಠ ಅಲ್ಲಿಗೆ ನಿಂತು ಹೋಗುವುದು ಹೀಗೆ ಹದಿನೈದು ಇಪ್ಪತ್ತು ಸಲ ಆದ ನಾನು ಪಾಠದ ಅಲ್ಲಿಗೆ ಬಿಟ್ಟೆ ನಮ್ಮ ಗುರುಗಳು ಬಾಲ ಸರಸ್ವತಿಯವರು ಆಗಾಗ ಸ್ನಾನ ಮಾಡುತ್ತಿದ್ದುದುಂಟೆಂದು ತೋರುತ್ತದೆ ಬಟ್ಟೆಗಳನ್ನು ಒಗೆದದ್ದನ್ನು ಮಾತ್ರ ನಾನು ಕಾಣೆ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಸಾರಿ ಸುತ್ತಮುತ್ತ ಇದ್ದವರಾದ ರಾರಾದರೂ ಮಾಡಿಸಿದ ಬಟ್ಟೆಗಳನ್ನು ಅಗಸನಿಗೆ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಒಂದೊಂದು ದಿನ ಅವರಿಗೆ ತೋರುವುದು ಬಟ್ಟೆಗಳೆಲ್ಲ ಯಾಕೋ ಕೊಳೆಯಾಗಿದೆ ಎನ್ನುವರು ನಮ್ಮಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಐದಾರು ಜೊತೆ ದೋತ್ರಗಳನ್ನು ತರುವರು ಇನ್ನೇನಪ್ಪ ಆರು ತಿಂಗಳು ಬಟ್ಟೆ ಆಯಿತಲ್ಲ ಆ ಆರು ಬಟ್ಟೆಗಳನ್ನು ಒಂದಾದ ಮೇಲೆ ಒಂದರಂತೆ ಹುಟ್ಟು ಮುಗಿಸುವರು ಅವುಗಳಲ್ಲಿ ಒಂದಾದರೂ ನೀರನ್ನು ಕಂಡಿದ್ದಿಲ್ಲ ಅಷ್ಟರಲ್ಲಿ ಎಂದಾದರೊಂದು ದಿನ ಸಭೆಗೋ ಯಾರನ್ನೋ ದೊಡ್ಡ ಮನುಷ್ಯರನ್ನು ನೋಡುವುದಕ್ಕೂ ಹೋಗಬೇಕಾದ ಸಂದರ್ಭ ಬಂದಾಗ ಯಾವ ಪಂಚೆ ಉಡಬೇಕು ಎಂಬ ಪ್ರಶ್ನೆ ಬರುವುದು ಆಗ ಹುಟ್ಟು ಕೊಳೆಯಾಗಿತ್ತೆಂದು ಒಂದು ಕಡೆ ಒಟ್ಟು ಹಾಕಿದ್ದ ಪಜೆಗಳನ್ನೆಲ್ಲ ತಂದು ವರಸೆಯಾಗಿ ಗುಡ್ಡ ಹಾಕಿ ಆ ಗುಡ್ಡೆ ಸಾಲಿನ ಎದುರಿಗೆ ನಿಂತು ಇದರಲ್ಲಿ ತೀರಾ ಕಡಿಮೆ ಕೊಳೆಯಾದದ್ದು ಯಾವುದು ಎಂದು ಹುಡುಕಿ ಕೊಳೆಯಾದದ್ದನ್ನೆತ್ತಿ ಅದು ಚೊಕ್ಕಟವಾದದ್ದೆಂದು ಧರಿಸಿಕೊಳ್ಳುವುದು ಗೋಷ್ಠಿ ವೆಂಕಟಾಚಾರ್ಯರು ಬಾಲ ಸರಸ್ವತಿಗಳು ವಿದ್ವಾನ್ ಗೋಪಾಲಯ್ಯನವರು ಇನ್ನೊಬ್ಬ ಪಂಡಿತರು ಅವರಿಗೂ ನನಗೂ ಹೆಚ್ಚು ಬಳಕೆ ಬೆಳೆಯದಿದ್ದರಿಂದ ಅವರ ಹೆಸರು ಮರೆತು ಹೋಗಿದೆ ನಾನು ಈ ಇವರು ಎರಡು ಮೂರು ವರ್ಷಗಳ ಕಾಲ ಪ್ರತಿದಿನವೂ ಒಂದು ಗಂಟೆ ಹೊತ್ತಾದರೂ ಜೊತೆಯಲ್ಲಿ ಇರುತ್ತಿದ್ದೆವು ಅವರೆಲ್ಲ ವಿದ್ವಾಂಸರು ಮತ್ತು ನನಗಿಂತ ಕೆಲವು ವರ್ಷ ದೊಡ್ಡವರು ನಮ್ಮಗಳ ಮಾತುಕತೆಗೆ ಗೊತ್ತಾದ ವಿಷಯವೇನೂ ಇರುತ್ತಿರಲಿಲ್ಲ ಆಯಾ ಹೊತ್ತು ಏನೇನು ತೋರಿದರೆ ಅದ ಅದೇ ಮಾತು ಬೇಳೆ ಹುಳಿಗೆ ಇರಬೇಕಾದ ತರತಿಪ್ಪು ತರಕಾರಿಗಳ ಪರಿಟವಣೆ ಜಿಲೇಬಿಯು ರುಚಿಯೇ ಲಾಡು ಹೆಚ್ಚು ರುಚಿಯೇ ಊದುಬತ್ತಿಯಲ್ಲಿ ಯಾವುದು ಚೆನ್ನ ರಾಗಪ್ರಸ್ತಾರ ಹೇಗಿರಬೇಕು ಮಗಕವಿಯ ಪದಶೈಯ್ಯೆ ಹೀಗೆ ಏನೆಂದರೆ ಅದು ವಿಷಯ ರಾಜಕೀಯವೋ ಆಗಾಗ ಬರುತ್ತಿದ್ದುದುಂಟು ಅಪರಾಹ್ನ ವಿನೋದ ಸಾವಿರದ ಒಂಬೈನೂರ ಮೂರರಿಂದ ಸುಮಾರಿನಲ್ಲಿ ಚಿಕ್ಕಪೇಟೆಯಿಂದ ಮುನಿಸಿಪಲ್ ಪಾರ್ಕಿಗೆ ತಿರುಗುವ ಮೂಲೆಯಲ್ಲಿರುವ ಕಟ್ಟಡದಲ್ಲಿ ಕೆ ಎಸ್ ಅವರ ಐರಿಷ್ ಪ್ರೆಸ್ ಇತ್ತು ಆಗ ಆ ಪ್ರೆಸಿನಲ್ಲಿ ಮೈಸೂರು ಟೈಮ್ಸ್ ಎಂಬ ಇಂಗ್ಲಿಷ್ ವಾರಾರ್ಧ ಪತ್ರಿಕೆ ಅಚ್ಚಾಗುತ್ತಿತ್ತು ನಾನು ಆ ಪತ್ರಿಕೆಯ ಸಹಾಯ ಸಂಪಾದಕನಾಗಿದ್ದೆ ಕಾರಣದಿಂದ ಪ್ರತಿದಿನವೂ ಅಲ್ಲಿರುತ್ತಿದ್ದೆ ಆ ಕಟ್ಟಡ ವಿಸ್ತಾರವಾದದ್ದು ಅದರ ಹಿತ್ತಲ ಕಡೆ ಬಯಲಿತ್ತು ಒಂದು ಅಶ್ವತ್ಥ ಕಟ್ಟೆ ಒಂದು ನಾಗರ ಸಾಲು ಒಂದು ಮಂಟಪ ಒಂದು ಪುಷ್ಕರಣಿ ಅಲ್ಲಿದ್ದವು ಪ್ರೆಸ್ಸಿನ ಕೆಲಸಗಾರರು ಮಧ್ಯಾಹ್ನದ ಭೋಜನಕ್ಕಾಗಿ ಮನೆಗೆ ಹೋದಾಗಲೂ ಬೇರೆ ಬಿಡುವು ಕಾಲದಲ್ಲಿಯೂ ಈಜಾಗವೇ ನಮ್ಮ ಕಾರ್ಯಸ್ಥಾನ ಅಲ್ಲಿ ನಾವು ನಾಲ್ಕೈದು ಮಂದಿಯೂ ಸೇರಿ ಆ ಕೊಳದ ಮೆಟ್ಟಲುಗಳ ಮೇಲೆ ಕುಳಿತು ನೀರಿನಲ್ಲಿ ಕಾಲು ಬಿಟ್ಟುಕೊಂಡು ಒಂದು ಒಂದೂವರೆ ಗಂಟೆಯ ಹೊತ್ತು ಹರಟುತ್ತಿದ್ದೆವು ಈ ಹರಟೆಯ ಕಾಲದಲ್ಲಿ ಒಂದು ಪ್ರಸಂಗ ನಡೆಯಿತು ಒಂದು ಹಗರಣ ನನಗೆ ಪದ್ಯದ ಗಿಳು ಚಿಕ್ಕಂದಿನಿಂದ ಬಂದ ವ್ಯಧಿ ಶೃಂಗೇರಿ ಕಾಲಟಿ ಇಂದ ಹಿಂತಿರುಗುತ್ತಾ ಮಾರ್ಗವಶಾತ್ ಬೆಂಗಳೂರಿಗೆ ಬಂದಾಗ ನಾನು ಮೂರು ನಾಲ್ಕು ಸಂಸ್ಕೃತ ಪದ್ಯಗಳನ್ನು ಹೊಸದಿದ್ದೆ ಆ ಪದ್ಯಗಳನ್ನು ಮೇಲೆ ಹೇಳಿದ ಮಿತ್ರರು ಮೆಚ್ಚಿಕೊಂಡು ಅಚ್ಚು ಮಾಡಿಸತಕ್ಕದ್ದೆಂದು ನಿರ್ಧರಿಸಿದರು ಅವರೆಲ್ಲಾ ಸಂಸ್ಕೃತ ಪಂಡಿತರಾಗಿದ್ದರಿಂದ ನಾನು ಅದಕ್ಕೆ ಹಿಗ್ಗಿದೆ ಪದ್ಯಗಳನ್ನು ಅಚ್ಚು ಮಳೆ ಜೋಡಿಸಲು ಪ್ರೆಸಿಗೆ ಕೊಟ್ಟದ್ದಾಯಿತು ನಾವು ಮನೆಗಳಿಗೆ ಹಿಂತಿರುಗಿದೆವು ಆಗ ಸುಮಾರು ಹನ್ನೊಂದು ಗಂಟೆ ಅಚ್ಚಿನವರು ಮಳೆ ಜೋಡಿಸಿ ಪ್ರೂಫ್ ತೆಗೆದು ಇರಿಸಿದ್ದರು ನಾವು ಮಧ್ಯಾಹ್ನ ನೋಡಲಿಕ್ಕಾಗಿ ಅಷ್ಟರಲ್ಲಿ ಆ ಪ್ರೆಸಿಗೆ ವಿದ್ವಾನ್ ದೊಡ್ಡಬೆರೆ ನಾರಾಯಣ ಶಾಸ್ತ್ರಿಗಳು ಇವರ ವಿದ್ಯಾನಂದ ಮಾಸಪತ್ರಿಕೆ ಅಲ್ಲಿ ಅಚ್ಚಾಗುತ್ತಿತ್ತು ಅದರ ಪ್ರೂಫ್ ನೋಡಲು ಅವರು ಅಲ್ಲಿಗೆ ಬಂದರು ಅಲ್ಲಿದ್ದ ಪ್ರೂಫನ್ನು ಕೈಗೆ ತೆಗೆದುಕೊಂಡು ಶಾಸ್ತ್ರಿಗಳು ತಿದ್ದಲು ಹೊರಟರಂತೆ ಕೆಲಸಗಾರರು ಕೇಳಿದಾಗ ಇತಾ ನಮ್ಮ ಹುಡುಗ ಎಂದು ವಿವರಣೆ ಕೊಟ್ಟು ತಿದ್ದಿದರು ನನ್ನ ಪ್ರತಿ ಇದ್ದದ್ದು ಹೀಗೆ ಜಯಶಂಕರ ಜಯಶಂಕರ ಗುರುಶೇಖರ ಭಗವಾನ್ ಇದನ್ನು ಶಾಸ್ತ್ರಿಗಳು ತಿದ್ದಿದ್ದದ್ದು ಹೀಗೆ ಜಯ ಜಯಶಂಕರ ವರದೇಶಿಕ ಭಗವಾನ್ ಆ ಮಧ್ಯಾಹ್ನ ಬಾಲ ಸರಸ್ವತಿಯವರು ವೆಂಕಟಾಚಾರ್ಯರು ಮೊದಲಾದ ಸ್ನೇಹಿತರು ನಾನು ನಿರೀಕ್ಷಿಸಿಕೊಂಡಿದ್ದಂತೆ ಪ್ರೆಸಿಗೆ ಬಂದರು ಆ ಪ್ರೂಫನ್ನು ನೋಡಿದರು ನನ್ನ ಕಡೆಗೆ ತಿರುಗಿ ಕೇಳಿದರು ನೀನು ಮಾಡಿದೆಯಾ ಈ ಬದಲಾವಣೆಯನ್ನು ಅದು ನನ್ನ ಕೆಲಸವಲ್ಲ ದೊಡ್ಡಬೆಲೆ ನಾರಾಯಣ ಇಲ್ಲಿಗೆ ಬಂದಿದ್ದರಂತೆ ಅವರು ನೋಡಿ ಹಾಗೆ ತಿದ್ದಿದ್ದಾರೆ ಇದ್ದುಕೊಳ್ಳಲಿ ಇದ್ದುಕೊಳ್ಳಲಿ ಅದೇಕೆ ಇರತಕ್ಕದ್ದೇ ಅಲ್ಲ ನೀವು ಸುಮ್ಮನೆ ಕೂಡಿ ಆ ಸಮಯದಲ್ಲಿ ನನಗೆ ಬೇರೆ ಕೆಲಸವಿದ್ದದ್ದರಿಂದ ಅವರನ್ನು ಅಲ್ಲಿಯೇ ಬಿಟ್ಟು ನಾನು ಮಹಡಿಯ ಮೇಲಕ್ಕೆ ಹೋದೆ ಆಮೇಲೆ ನಡೆದ್ದು ಹೀಗೆ ಆ ನಾಲ್ವರು ತಿದ್ದಿ ಸಿದ್ದಿಕಟ್ಟೆಯಲ್ಲಿದ್ದ ದೊಡ್ಡಬೆಲೆ ಶಾಸಿಗಳ ಮನೆಗೆ ಹೋದರು ಅಲ್ಲಿ ಎರಡು ಕಕ್ಷಿಗಳು ಜೋರಾಗಿ ವಾಗ್ವಾದ ನಡೆಯಿತೆಂದು ತೋರುತ್ತದೆ ಮಧ್ಯಾಹ್ನ ಎರಡೂವರೆ ಗಂಟೆಯ ವೇಳೆಗೆ ಶಾಸಿಗಳನ್ನು ಕರೆದುಕೊಂಡು ನಾನಲ್ಲಿಗೆ ಬಂದರು ಶಾಸಿಗಳು ನನ್ನನ್ನು ನೋಡಿದೊಡನೆಯೇ ಇದೇನಪ್ಪ ಪಡೆ ಕಳುಹಿಸಿ ಬಿಟ್ಟಿದ್ದಿ ಇವರ ಕೈಗೆ ಸಿಕ್ಕಿದರೆ ನಾನು ಬದುಕಿದಿಯೇನೆ ಇವರಣೆ ಕೊಡ್ತಾ ಹೇಳಿದರು ನಾನು ಪದ್ಯಗಳನ್ನು ಓದಿದೆ ಎಲ್ಲ ಚೆನ್ನಾಗಿತ್ತು ಆದರೆ ಗುರುಶೇಖರ ಭಗವಾನ್ ಎಂದು ಒಂದೆಡೆ ವಡೆದರೆ ಅಭಾಸವಾಗುತ್ತದೆ ಯತಿಸ್ತಾನ ಶೇ ಆದ ಬರಬೇಕಾಗಿದೆ ಎಲ್ಲ ಅದಕ್ಕಾಗಿ ತಿದ್ದಿದೆ ವೆಂಕಟಾಚಾರ್ಯರು ಬಾಲ ಸರಸ್ವತಿಗಳು ಕಣ್ಣುಗಳನ್ನು ವಿಕಟ ಮಾಡಿ ಇದೇನು ತಿದ್ದ ವರದೇಶಿಕ ಭಗವಾನ್ ಎಂದರೆ ಹೇಗೆ ಸರಿ ಹೋಗುತ್ತದೆ ಶಂಕರಾಚಾರ್ಯರು ಸಿಕರೆ ಹೀಗೆಲ್ಲ ಆರ್ಭಟಿಸಿದರು ನಾನು ಎರಡು ಪಕ್ಷಗಳವರಿಗೂ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ವಿವಾದವನ್ನು ಅಲ್ಲಿಗೆ ಬಿಡಬೇಕೆಂದು ಕೇಳಿಕೊಂಡೆ ನಾರಾಯಣ ಶಾಸ್ತ್ರಿಗಳು ಇವರು ಇಂದ್ರಜಿತ್ತು ಕಾಳಗಕ್ಕೆ ಬರುವ ಹಾಗೆ ಬರುತ್ತಾರಲ್ಲ ನನ್ನ ಯೋಗ ಚೆನ್ನಾಗಿತ್ತು ಸದ್ಯ ಪ್ರಾಣ ತೆಗೆಯಲಿಲ್ಲ ಆಮೇಲೆ ನಗು ನನ್ನ ಮನಸ್ಸಿನಲ್ಲಿ ಕೊಂಚ ಶಂಕೆ ಉಳಿದುಕೊಂಡಿದ್ದರಿಂದ ಬ್ರಹ್ಮಶ್ರೀ ಚಪ್ಪಲ್ಲಿ ವಿಶ್ವೇಶ್ವರ್ಯ ಶಾಸ್ತ್ರಿಗಳವರಿಗೆ ಪದ್ಯ ತೋರಿಸ್ ತೋರಿಸಿ ನಡೆದದ್ದನ್ನು ಹೇಳಿದೆ ಅವರು ಗಟ್ಟಿಯಾಗಿ ನಕ್ಕು ತಮ್ಮ ಮಗ ಕಾಶಿಪತಿ ಶಾಸ್ತ್ರಿಯನ್ನು ಶಿಷ್ಯ ಸುಂದರ ಶಾಸ್ತ್ರಿಗಳನ್ನು ಕರೆದು ಓದಿ ಹೇಳಿ ಗುರು ಗುರುಶೇಖರ ಲೆಸ್ಸನ್ ಲೆಸ್ಸುಂದೇ ಎಂದರು ಇಂಥ ಪ್ರಸಂಗಗಳು ಇನ್ನೂ ಕೆಲವು ನಡೆದದ್ದುಂಟು ಬಾಲಸರಸ್ವತಿಯವರ ಅಭಿಮಾನ ಬಾಲಸರಸ್ವತಿಗಳು ನನ್ನಲ್ಲಿ ತುಂಬಾ ವಿಟ್ಟಿದರು. ನಾನು ಆ ಸುಮಾರಿನಲ್ಲಿ ವಂದೇ ಮಾತರಂ ಎಂಬ ಲಘು ಪುಸ್ತಕವನ್ನು ಬರೆದಿದ್ದೆ ಅದರಲ್ಲಿ ಬಂಕಿಮಚಂದ್ರ ಚಟರ್ಜಿಯವರ ಪ್ರಸಿದ್ಧ ರಾಷ್ಟ್ರಗೀತವಾದ ವಂದೇ ಮಾತರಂ ಎಂಬ ಬಂಗಾಳಿ ಹಾಡನ್ನು ಸಂಸ್ಕೃತ ಆರ್ಯ ಆರ್ಯವೃತ್ತಗಳಲ್ಲಿ ಬರೆ ಬರೆಯ ಹೊರಟಿದ್ದೆ ಬಾಲ ಸರಸ್ವತಿಗಳಿಗೆ ಬಂಗಾಳಿ ಭಾಷೆ ಚೆನ್ನಾಗಿ ಬರುತ್ತಿತ್ತು ಅವರು ನನ್ನ ಗೀತದ ಕೆಲಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟರು ನಾನು ರಾಜಾ ಮೋಹನ್ ರಾಯ್ ಅವರನ್ನು ಕುರಿತು ಒಂದು ಪುಸ್ತಕವನ್ನು ಬರೆದು ಅಚ್ಚು ಮಾಡಿಸಿದೆ ಅದನ್ನು ಬಾಲ ಸರಸ್ವತಿಗಳು ನೋಡಿ ಹೀಗೆ ಬರೆದರು ರಾಮಮೋಹನ ರಾ ರಾಯಸ್ಯ ಹೃದಯ ಕರ್ನಾಟಕ ಭಾಷೆಯ ವರ್ಣಿತ ಚಾರು ಚಾರಿತ್ರೀಕ್ಷಿತ ಕಥಾಕಾರಿತ್ರ ನಾನಪೇಕ್ಷಿತಕ್ರಮೋಪಸಂಹಾರಕ್ರಮಸ್ತು ಸತೈರಿ ಪರಿಗ್ರಹ್ಯ ಪ್ರಬುಧೋಯ ವಿಶೇಷ ಮಹಾತ್ಮನೋ ಯಾಂತ ಗುಣಲೋಕೋ ರೋತ್ತರಾಹ ಮಹಾಪುರುಷ ಸ್ಯಾನ್ಮುದೇ ಪರಂ ಜೀವನೋಪಾಯ ಬಾಲಸರ ಸ್ವೀಗತಿಗಳ ಕಡೆಕಡಿಯ ದಿನಗಳು ಅಷ್ಟೇನೂ ಸಂತೋಷಮಯವಾಗಿರಲಿಲ್ಲ ಅವರು ಸಾಹಸಿಗಳು ಏನೇನೋ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದು ಸಂಕಲ್ಪವಿಟ್ಟುಕೊಂಡಿದ್ದರು ಅನೇಕ ಪತ್ತೇದಾರಿಕತೆಗಳನ್ನು ಬರೆದು ಪ್ರಕಟಿಸಿದರು ದುಷ್ಟ ದುಷ್ಟಚತುಷ್ಟಯ ಹೆಂಗಸು ಎಂದರೆ ಹೆಂಗಸು ಇತ್ಯಾದಿ ಇವು ಒಳ್ಳೆಯ ಸ್ವಾರಸ್ಯವುಳ್ಳ ಕತೆಗಳು ಚೆನ್ನಾಗಿ ಮಾರಾಟವೂ ಆಯಿತು ಆದರೂ ಅವುಗಳ ಗುಣಕ್ಕೆ ತಕ್ಕ ಪ್ರತಿಫಲ ಬರಲಿಲ್ಲ ಬಾಲ ಸರಸ್ವತಿಗಳು ಬಹುಜನರ ಮೆಚ್ಚಿಗೆ ಪಡೆದಿದ್ದರಾದ್ದರಿಂದ ಅವರ ಒಂದು ಪ್ರಯತ್ನವು ರೂಪಕ್ಕೆ ಬಂತು ಅದು ಗ್ರಂಥ ವ್ಯಾಖ್ಯಾನ ಮುದ್ರಣಾಲಯ ಅಲ್ಲಿ ಅನೇಕ ಪ್ರೌಢ ಗ್ರಂಥಗಳಿಗೆ ವಾಕ್ಯಾನ ಬರೆದು ಪ್ರಕಟಿಸಬೇಕೆಂದು ಉದ್ದೇಶಿಸಿದ್ದರು ಆದರೆ ಸಾಹಿತ್ಯ ಕಾರ್ಯಕ್ಕೂ ವ್ಯಾಪಾರ ನಿರ್ವಾಹಕ್ಕೂ ಬಹುದೂರವೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳಲಿಲ್ಲ ವಾಕ್ಪಟುತ್ವದಿಂದ ಎಲ್ಲವನ್ನೂ ಸಾಧಿಸಲಾಗುವುದೆಂದು ತಿಳಿದಿದ್ದು ಅವರ ಭ್ರಾಂತಿ ಕಡೆಯಲ್ಲಿ ಒಂದು ದಿನ ನನ್ನ ಮನೆಗೆ ಬಂದರು ಆಗ ನಾನು ಯಾವುದೋ ಕಾರಣ ಮನಸ್ಸು ಕುಗ್ಗಿದವನಾಗಿದ್ದೆ ನಮ್ಮ ನಮ್ಮ ಕಷ್ಟಗಳನ್ನು ನಿರಾಶೆಗಳನ್ನೂ ಕುರಿತು ಮಾತನಾಡಿಕೊಂಡೆವು ಆಗ ಬಾಲಸರಸ್ವತಿಗಳು ಸರಸ್ವತಿಗಳು ಹೀಗೆ ಹೇಳಿದರು ಏನಯ್ಯ ಆ ಹೊತ್ತು ಎಷ್ಟೋ ವರ್ಷಗಳ ಹಿಂದೆ ದಿನದಿನವೂ ಮಠಮಟ ಮಧ್ಯಾಹ್ನ ಆ ಕೊಳದಲ್ಲಿ ನಿಂತುಕೊಂಡು ಮಾತನಾಡಿಕೊಳ್ಳುತ್ತಿದ್ದದ್ದನ್ನು ಮರೆತೆಯಾ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಪ್ಲಾನ್ ಹಾಕಿದೆವಲ್ಲ ಹೀಗೆ ಮಾಡಿದರೆ ಹಾಗಾಗುತ್ತದೆ ಹಾಗೆ ಮಾಡಿದರೆ ಹೀಗಾಗುತ್ತದೆ ಎಂದೆಲ್ಲ ಕಟ್ಟಿದೆವಲ್ಲ ಮನಸ್ಸಿನ ಉಪ್ಪರಿಗೆಗಳನ್ನ ಈ ಹೊತ್ತು ವಿಧಿ ನಮ್ಮನ್ನು ಅಣಕಿಸಿ ಹೇಳುತ್ತಿದ್ದಾನೆ ಸೂ ಮಕ್ಕಳಿರ ಆ ಹೊತ್ತು ಮಧ್ಯಾಹ್ನ ಸೂರ್ಯಸಾಕ್ಷಿಯಾಗಿ ಏನೇನೋ ಮಾಡಬೇಕೆಂದುಕೊಂಡಿರಲ್ಲ ಈಗ ನಡೆಸಿ ಅವನ್ನೆಲ್ಲ ನಾವು ಆ ಮಾಡಿದ ಕರ್ಮ ಈ ಬೆನ್ನಟ್ಟಿ ಬಂದಿದೆ ಬಾಲ ಸರಸ್ವತಿಗಳು ಈ ವೇಳೆಗೆ ತುಂಬಾ ಮುದುಕರಾಗಿದ್ದರು ದುರ್ಬಲರಾಗಿದ್ದರು ಆ ವಿದ್ವದ್ಗೋಷ್ಠಿಯಲ್ಲಿ ವೆಂಕಟಾಚಾರ್ಯರು ಆ ವೇಳೆಗೆ ತೀರಿಕೊಂಡಿದ್ದರು ಉಳಿದವರ ವಿಷಯ ನನಗೆ ترجمة نانسي قنقر